ಮೂರು ತ್ರೇತಾಗ್ನಿಗಳು ದೇವರಾತನಿಗೆ ಹೆಂಡತಿಯೊಡನೆ ಮಾತನಾಡಲು ಆ ದಿನವೆಲ್ಲ ಅವಕಾಶವಾಗಲಿಲ್ಲ ಭಾರ್ಗವನ್ನು ಹೊರಟು ಮೇಲೆ ಸ್ನಾನ ಸಂಧ್ಯಾ ಸ್ನಾನ ಸಂಧ್ಯೆ ಅಗ್ನಿಹೋತ್ರಗಳು ರಾತ್ರಿ ಭೋಜನ ಹೀಗೆ ಒಂದರ ಮೇಲೊಂದು ಆಗಿ ಯಾವುದಕ್ಕೂ ವೇಳೆಯೇ ಇಲ್ಲದೆ ಹೋಯಿತು ಆಲಂಬಿನಿ ದೇವಿಯು ಗಂಡನಿಗೆ ಸ್ನಾನಾದಿಗಳಿಗೆ ಎಲ್ಲವನ್ನೂ ಸಿದ್ಧ ಮಾಡುವುದರಲ್ಲಿ ಗಂಡನು ತನಗೆ ಏನೋ ಹೇಳುತ್ತೇನೆ ಎಂಬುದನ್ನು ಸಂಪೂರ್ಣವಾಗಿ ಮರೆತು ಸ್ನಾನಕ್ಕೆ ನೀರು ಕೊಡುವಾಗ ನೆನಪಿಗೆ ಬಂತು ಆದರೆ ರುದ್ರವನ್ನು ಹೇಳಿಕೊಂಡು ಸ್ನಾನ ಮಾಡುತ್ತಿರುವ ಗಂಡನನ್ನು ಕೇಳುವುದು ಹೇಗೆ ಎಂದು ಸುಮನಿದ್ದಳು ಮತ್ತೆ ಅಗ್ನಿಹೋತ್ಸವ ಆದ ಮೇಲೆ ಭೋಜನದ ಮುಂದೆ ಗಂಡರಿಗೆ ನೆನಪು ಮಾಡಿಕೊಟ್ಟರು ಆತನು ಮಧ್ಯಾಹ್ನದಲ್ಲಿ ಬೆಳೆಯಾಗಲಿಲ್ಲ ಈ ದಿನ ಮಲಗುವುದಕ್ಕೆ ಬೇಗ ಬಂದುಬಿಡು ಎಲ್ಲವನ್ನು ಹೇಳುತ್ತೇನೆ ಎಂದು ತನ್ನ ಭೋಜನಗಳು ಮುಗಿಸಿಕೊಂಡು ಹೋದನು ಆಕೆಯು ಮಡಿಯಲ್ಲಿ ಅಗ್ನಿಗಳಿಗೆ ಮೂಢ ಅಂದರೆ ಒಣಗಿದ ಸಂಗಣ ಸಗಣಿಯೇ ಉಂಡೆ ಮೂಢ ಮೂಢ ಮೂಢಗಳನ್ನು ಇಟ್ಟು ಅವರ ಪರಿಚಯೆಯನ್ನು ಮುಗಿಸಿ ತನ್ನ ಊಟವನ್ನು ತೆಗೆಸಿದಳು ಹಾಲಿಗೆ ಹೆಪ್ಪಿಟ್ಟು ತಾಂಬೂಲವನ್ನು ತೆಗೆದುಕೊಂಡು ಸಡಗರವಾಗಿ ಶಯ್ಯಾಗೃಹವನ್ನು ಸೇರಿದಳು ಶೈಯಾಗೃಹಕ್ಕೆ ಸೇರಿದಂತೆಯೇ ನಡುಮನೆ ಅಲ್ಲಿಯೇ ದೇವರಾತನು ತನ್ನನ್ನು ನೋಡಬಂದ ಗೃಹಸ್ಥರನ್ನು ಸ್ವಾಗತಿಸುವುದು ಬೆಳಗಿನ ಹೊತ್ತಿನಲ್ಲಿ ತನ್ನಲ್ಲಿದ್ದ ಹತ್ತಾರು ಜನ ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ನಡೆಸುವುದು ಹೀಗೆ ಬೆಳಗ್ಗೆ ಇಳಿ ಹಗುಲುಗಳಲ್ಲಿ ತನ್ನ ಕೆಲಸವನ್ನಷ್ಟು ಮಾಡಿದ ಮೇಲೆ ನಡುಮನೆಯು ದೊಡ್ಡ ಮನುಷ್ಯರ ಮನೆಯ ಹೆಂಗಸರಂತೆ ನಿರ್ಲಿಪ್ತವಾಗಿರುತ್ತಿತ್ತು ಒಂದೊಂದು ದಿನ ದೇವರಾತನು ರಾತ್ರಿ ಭೋಜನವಾದ ಮೇಲೆ ಅಲ್ಲಿರುವ ವೇತ್ರಾಸನಗಳಲ್ಲಿ ಸುಖವಾಗಿ ಕುಳಿತು ತನ್ನ ಪಾಡಿಗೆ ತಾನು ಯೋಚನೆಯಲ್ಲಿರುವನು ಶೈಯಾಗೃಹಕ್ಕೆ ಹೊರಟಿದ್ದ ಮಡದಿಯು ಮೂಲೆಯಲ್ಲಿ ಒಂದು ಆಸನದ ಮೇಲೆ ಕುಳಿತು ಮೂಡಿ ಬರುತ್ತಿದ್ದ ಚಂದ್ರನನ್ನು ನೋಡುತ್ತಿದ್ದ ಗಂಡನನ್ನು ನೋಡಲಿಲ್ಲ ಆತನು ಅನ್ಯ ಮನಸ್ಕನಾಗಿದ್ದು ಮರದಿಯು ಆತ ಹೋದನ್ನು ಗಮನಿಸಲಿಲ್ಲ ಅಲ್ಲದೆ ನಡುಮನೆಯಲ್ಲಿ ಸಣ್ಣಗಿದ್ದ ದೀಪವನ್ನು ಅಲ್ಲದೀಪವು ಅಲ್ಲಿದ್ದುದನ್ನೆಲ್ಲ ಕಣ್ಣಿಗೆ ತಂದು ಹಿಡಿಯುವಷ್ಟು ಪ್ರಕಾಶಮಾನವೂ ಆಗಿರಲಿಲ್ಲ ಮರದಿಯು ಗಂಡನು ಶೈಯಾಗೃಹದಲ್ಲಿರಬೇಕೆಂದು ಕೊಂಡಿದ್ದವಳು ಆತನ ಶೈಯು ಶೂನ್ಯವಾಗಿರುವುದನ್ನು ಕಂಡು ಹಿಂತಿರುಗಿಯು ನೋಡಿದಳು ಆಗ ಮೂಲೆಯಲ್ಲಿ ಕುಳಿತಿರುವ ಗಂಡನನ್ನು ನೋಡಿ ತಾನು ಬಂದಿರುವುದನ್ನು ತಿಳಿಸಲು ಒಂದು ಸಲ ಸಣ್ಣಗೆ ಕಿಮ್ಮಿದಳು ಕೆಮ್ಮು ಗಂಡನ ಗಮನವನ್ನು ಆಕೆಯ ಕಡಗೆ ಸೆಳೆಯಿತು ಆತನು ತಿರುಗಿ ನೋಡಿ ನೀನು ಇಷ್ಟುವೇಗ ಬರುವೆಂದು ಅಂದುಕೊಂಡಿರಲಿಲ್ಲ ಅದಕ್ಕೆ ಈ ಮೂಡುತ್ತಿರುವ ಚಂದ್ರನ ಸೊಬಗನ್ನು ನೋಡುತ್ತಿದ್ದೆ ಈಗ ನೋಡು ಈ ಚಂದ್ರನು ಕೆಂಪಗೆ ಹವಳದ ಕುಡಿಯಂತಿದ್ದಾನೆ ಇವನೇ ಇನ್ನು ಕೊಂಚ ಹೊತ್ತಿನಲ್ಲಿ ಮೇಲೆ ಬಂದು ಬೆಳ್ಳಗಾಗುತ್ತಾನೆ ಅದು ಮನಸ್ಸಿಗೆ ಬಂತು ನಿನ್ನ ಗರ್ಭದಲ್ಲಿರುವ ಮಗನೂ ಹೀಗೆ ಕೂಟ್ಟುವಾಗ ನಿರ್ಬಲ ಶಿಶುವಾಗಿದ್ದು ಬೆಳೆದ ಬೆಳೆದ ಮೇಲೆ ಏನಾಗುತ್ತಾನೋ ಎಂದು ಸಂಶಯ ಎಂದನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನು ನಮ್ಮ ಮಾತು ಕೇಳದೆ ಇನ್ನೂ ಯಾರು ಮಾತು ಕೇಳಬೇಕು ಆದ್ದರಿಂದ ನೀವು ಆ ಸಂಶಯವನ್ನು ಬಿಟ್ಟುಬಿಡಿ ನನಗೆ ಇನ್ನೇನೂ ಸಂಶಯವಿಲ್ಲ ನನಗಿಂತ ಪ್ರಬಲನಾಗುವ ಮಗನು ಹುಟ್ಟುವುದರಲ್ಲಿ ನನಗೆ ಏನೇನು ಸಂದೇಹವಿಲ್ಲ ಸಂದೇಹವಿಲ್ಲ ಆದರೆ ಮಗನು ಬ್ರಹ್ಮಪರಾಯಣನಾಗಿ ಕರ್ಮ ತ್ಯಾಗ ಮಾಡಿ ಕರ್ಮಭ್ರಷ್ಟನಾದರೆ ಮಾಡುವುದೇನೋ ಇದೊಂದೇ ಸಂಶಯ ಮಧ್ಯಾಹ್ನ ನಿಮ್ಮ ಸ್ನೇಹಿತರು ಏನು ಹೇಳಿದಂತಿತ್ತು ನೀನು ನಿಂತಿದ್ದೀಯೇ ನೀನು ನಿಂತಿದ್ದೀಯೇ ನಾನು ಕುಳಿತಿದ್ದೇನೆ ಈ ಮಾತು ಇಲ್ಲಿ ಅದನ್ನೆಲ್ಲ ವಿಸ್ತಾರವಾಗಿ ಹೇಳುತ್ತೇನೆ ನಡೆ ಎಂದು ದೇವರಾತನ ಎದ್ದು ಮಡದಿಯೊಡನೆ ಶಯ್ಯಾಗೃಹಕ್ಕೆ ಬಂದನು ಅಲ್ಲಿ ಅಡಕಲೆ ಅಡಕೆಲೆಯ ಹಾಕಿಕೊಳ್ಳುತ್ತಾ ಮತ್ತೆ ಮಾತು ಬಂತು ಭಾರ್ಗವನು ತನ್ನ ಸಂಶಯ ನಿವಾರಣಕ್ಕಾಗಿ ಹೇಳಿದ ಮಾತುಗಳನ್ನೆಲ್ಲವೂ ಹೇಳಿ ನೋಡು ಅಲಂಬಿ ನಿನ್ನೆಯೇ ರಾತ್ರಿ ನೋಡಲು ಏಕೋ ಭೀತಿ ಮಾಡುತ್ತಿದೆ ಬಂದು ನಿನ್ನ ಗರ್ಭವನ್ನು ಸೇರಿದವನು ಬಿಳಿ ಬಟ್ಟೆ ಇಟ್ಟಿದ್ದರೂ ನನ್ನ ಮನಸ್ಸಿಗೆ ಆತನು ಸನ್ಯಾಸಿ ಇರಬೇಕು ಎನಿಸಿತು ಆದ್ದರಿಂದ ನಿನ್ನ ಗರ್ಭದಲ್ಲಿ ಹುಟ್ಟುವವನು ಸನ್ಯಾಸಿಯಾದರೇನು ಗತಿ ಎಂದು ದಿಗಿಲು ಎಂದನು ಅವಳು ಬಾಯಲ್ಲಿ ತಂಬೂಲವಿರುವುದನ್ನು ಮರೆತು ನಕ್ಕು ಬಾಯಿ ತಂಬೂಲವು ಸಿಡಿದಿರಬೇಕು ದೇವರಾತನು ಉತ್ತಿ ಉತ್ತಿರಿಯದ ಮೇಲೆ ಬಿದ್ದಿದ್ದ ಕೆಂಪು ಚುಕ್ಕೆಗಳನ್ನು ಹೆಂಡತಿಗೆ ನಸುಕಿನಸಿನ ಮುಸಿನ ಗೈಯಲ್ಲಿ ತೋರಿಸಿದನು ಅವಳು ಕೈ ಮುಗಿದು ಅಗ್ನಿಹೋತ್ರಿ ಕಿಡಿಗಳು ಹರಿದಂತಾಯಿತು ತಪ್ಪು ಮನ್ನಿಸಬೇಕು ಎಂದು ಅದನ್ನು ಒರೆಸಿದಳು ಮುಖ್ಯ ನಿಮ್ಮ ರಾಜ್ಯ ಇದು ಇಲ್ಲಿ ನೀವೇನು ಮಾಡಿದರೂ ಮಾಡಿಸಿಕೊಳ್ಳಬೇಕು ಅಧಿಕಾರವನ್ನು ನೀಗಿಕೊಂಡವನಂತೆ ಗಂಡನು ಹೇಳಿದನು ಬೇಗಂದು ಮಾಡಿದ್ದರೆ ನಿಮ್ಮ ಆಕ್ಷೇಪಣೆ ಸರಿಯಾಗುತ್ತಿತ್ತು ಆದರೆ ಇದು ಹಠಾತ್ ಆಗಿ ಅಲ್ಲದೆ ಅದಕ್ಕೂ ನೀವೇ ಕಾರಣ ಯಾವುದಕ್ಕೂ ಹೆದರದೇ ಇದ್ದವರು ಗರ್ಭದಲ್ಲಿ ಗಂಡು ಮಗುವೇ ಆಗುವುದು ಅದು ಸನ್ಯಾಸಿಯೇ ಆಗುವುದು ಎಂದು ದಿಗಲು ಎಂಬುದಕ್ಕೆ ನನಗೆ ನಗು ಬಂತು ಏನಾದರೂ ಆಗಲಿ ನಿಮ್ಮ ಕೋಪ ಕೈ ಮುಗಿಯುವವರೆಗೂ ತಾನೆ ಆಯಿತು ಒಂದು ವೇಳೆ ಹುಟ್ಟುವ ಮಗು ಹುಟ್ಟುವ ಮಗು ಹೆಣ್ಣಾದರೂ ಇದಕ್ಕೆ ನಿಮ್ಮನ್ನು ಹೆಂಗಸರು ಅಯೋಗ್ಯರು ಎನ್ನುವುದು ಪುಂಸವನ ಆದ ಅದಂತು ಅದಂತೂ ಅದೆಂತೂ ಹೆಣ್ಣಾಗುವುದು ಇನ್ನು ಗರ್ಭದಲ್ಲಿ ಮಗನೇ ಹುಟ್ಟುವವನು ಆ ವಿಷಯದಲ್ಲಿ ಎಲ್ಲಷ್ಟು ಸಂದೇಹವಿಲ್ಲ ಸಂಸ್ಕಾರದಲ್ಲಿ ಬಲವಿಲ್ಲವೇ ನೀವು ಬಿಡಿ ತಲೆಯನ್ನು ತೆಗೆದು ಮುಂದಿಟ್ಟರೂ ನಂಬುವುದಿಲ್ಲ ಕರುವು ಎದುರಿಗೆ ನಿಂತಿದ್ದರೂ ಇದಕ್ಕೆ ಕಾಲು ಮೂರೇನೋ ಎಂದು ಸಂದೇಹ ಜಾತಿ ಅದೆಲ್ಲ ಸರಿ ಅದೆಲ್ಲ ಸರಿಯಲ್ಲ ಸಂಸ್ಕಾ ಸಂಸ್ಕಾರ ವಿಹಿತವಾದದ್ದು ನಡೆದಿದೆ ಪಿಂಡವು ಗಂಡೇ ಆಗುತ್ತದೆ ಅಷ್ಟೇ ಅಲ್ಲ ನನಗಿಂತ ಪ್ರಬಲವೂ ಆಗುತ್ತದೆ ಆದ ಆದರೆ ಒಂದು ವೇಳೆ ಅದು ಕರ್ಮತ್ಯಾಗ ಮಾಡಿ ಸನ್ಯಾಸಿಯಾದರೂ ಎಂದು ದಿಗುಳು ಅಷ್ಟೆ ಕರ್ಮದಲ್ಲಿ ಸಂಸ್ಕಾರಗಳಲ್ಲಿ ಇಷ್ಟು ಶ್ರದ್ಧೆ ಇರುವವರು ಮಗನ ಸನ್ಯಾಸಿಯಾಗದ ಹಾಗೆ ಒಂದು ಹೋಮವನ್ನು ಮಾಡಿ ಅದು ಅಷ್ಟು ಸುಲಭವಲ್ಲ ಆಲಂಬಿ ನೀನು ಹೇಳುವುದು ನಿಜ ನನಗೆ ಯಜ್ಞವೈಕ್ಯ ಹೊಸ ಯಜ್ಞಗಳನ್ನು ಹೇಳುವವನು ಎಂದೇ ಬಿರುದು ಸನ್ಯಾಸಿಯಾಗದಂತೆ ಮಾಡದ ಒಂದು ಯಜ್ಞವನ್ನು ಕಲೆ ಹಾಕಬಹುದು ಆದರೆ ಸನ್ಯಾಸವೆಂದರೆ ಏನೆಂದು ಕೊಂಡೇ ಇದೆಯೇ ಕರ್ಮಟ ಬ್ರಾಹ್ಮಣರ ಸಂಸ್ಕೃತಿ ಸರ್ವಸ್ವದ ಗೋಪುರದ ಕಲಶ ಕರ್ಮಠ ಕರ್ಮಠಾ ಬ್ರಾಹ್ಮಣರ ಸಂಸ್ಕೃತಿ ಸರ್ವಸ್ವದೆ ಒಂದು ಗೋಪುರದ ಕಲಶ ಆದರೆ ಅಲ್ಲಿ ಹೇಳಿರುವ ಕರ್ಮತ್ಯಾಗ ಅದನ್ನು ನನ್ನ ಮನಸ್ಸು ಒಪ್ಪುವುದಿಲ್ಲ ಹಾಗೆಂದರೆ ಸ್ವತಂತ್ರಿಸಿ ಏನಾದರೂ ಮಾಡುವುದನ್ನು ಮಾಡೋಣ ಎಂದರೆ ಅದು ಶಾಸ್ತ್ರವಿಹಿತವಾದದೇ ಹೊರತು ನಿಷಿದ್ಧವಲ್ಲ ಅಲ್ಲಿ ನನ್ನ ಧರ್ಮ ಸಂಕಟವಿರುವುದು ನಾನು ಹೇಳುವ ಹಾಗೆ ಮಾಡಿ ಅವನಿಗೆ ಗರ್ಭ ಗರ್ಭ ಗರ್ಭ ಪಂಚಮದಲ್ಲಿ ಮಾಡಿ ಒಂದು ವೇದ ಸಾಂಗವಾಗಿ ಅಧ್ಯಯನವಾಗುತ್ತಿದ್ದ ಹಾಗೆಯೇ ಸಮಾವರ್ತನ ಮಾಡಿಸಿ ಮದುವೆ ಮಾಡಿಬಿಡಿ ನಿಮ್ಮ ಮಗನಿಂದ ಮೇಲೆ ಅವನು ಧರ್ಮವನ್ನು ಮೀರುವುದಿಲ್ಲ ಗೃಹಸ್ಥನಾಗಿ ಇದ್ದು ದೇವರಾತನು ಅದು ಸಾಧ್ಯವಿಲ್ಲವೆಂದು ತಲೆ ಆಡಿಸುತ್ತಾ ಒಂದು ವೇದ ಓದು ಬಿಟ್ಟರೆ ಆಯ್ತು ತಂದಿದ್ದೀಯಾ ನಿಂದ ಗರ್ಭದಲ್ಲಿರುವವನು ಸ್ವತಂತ್ರವಾಗಿ ಬೇರೊಂದು ವೇದವನ್ನೇ ಪಡೆಯುವವನಾಗಬೇಕು ಆಲಂಬಿ ಅಲ್ಲದೆ ಯಜ್ಞೇಶ್ವರನಂತೆ ನನ್ನ ಮಾತು ಗಮನಿಸಿದೆಯಾ ಕರ್ಮಕಾಂಡ ಬ್ರಹ್ಮಕಾಂಡಗಳು ಎರಡರಲ್ಲೂ ಉಪಪಾಧ್ಯನಾದ ಯಜ್ಞೇಶ್ವರನಂತೆ ಜಾತ ವೇತನಲ್ಲದ ವೇತನಲ್ಲದಿದ್ದರೂ ತತ್ಸಮನಾಗಿ ಸರ್ವಜ್ಞ ಕಲ್ಪನಾಗಬೇಕು ಅಂತಹ ಮಗನನ್ನು ಪಡೆಯದಿದ್ದರೆ ನಾನು ಯಜ್ಞವಲ್ಕಿಯನಾಗಿ ಏನು ಸಾರ್ಥಕ ಹಾಗೆಂದು ಭಯಂ ವಾಯಿ ಮಾತಿನ ಬ್ರಹ್ಮವಾದಿಯಾಗುವುದು ತಾನೇ ಕಿತವೇ ಆಡಿದ ಮಾತು ಅನುಭವದ ಬಲವಾದ ಶ್ರುತಿಯನ್ನು ಶ್ರುತಿಯಷ್ಟು ದೃಢಮತಿಯಾಗಿರಬೇಕು ಹಾಗಾಗ ಹಾಗಾಗಬೇಕಾದರೆ ಪರಿಪೂರ್ಣವಾದ ಭ್ರಮವನ್ನು ಸಾಕ್ಷಾತ್ಕರಿಸ ಸಾಕ್ಷಾತ್ಕರಿಸಿಕೊಂಡಿರಬೇಕು ಹಾಗಾದರೆ ಕರ್ಮಕ್ಕೆ ತ್ಯಾಗ ಗತಿ ಅದು ನಾನು ಹೇಳುತ್ತಿರುವುದು ಹಾಗಾದರೆ ನಾನು ಕರ್ಮ ಕೌಂಡೀರನೆಂದು ಪಡೆದ ಈ ಪ್ರಸಿದ್ಧಿ ಈ ಪ್ರಖ್ಯಾತಿ ನನ್ನ ಕಲಿಗೆ ಮುಗಿದಂತಾಯಿತು ಎಂದು ನನಗೆ ದಿಗಲು ಈಗ ನನ್ನ ದಿಗಿಲಿನ ರೂಪವನ್ನು ಕಂಡೆಯಾ ಅರ್ಥವಾಯಿತೇ ಆಲಂಬಿನಿಯು ನಿದ ನಿಟ್ಟು ಬಿಟ್ಟು ಪೆಚ್ಚು ನಗೆ ನಗುತ್ತಾ ಹೇಳಿದಳು ನಿಮ್ಮ ದಿಗಲು ಅರ್ಥವಾಯಿತು ಆದರೆ ಇದು ಹೆಣ್ಣು ಮಕ್ಕಳನ್ನು ಪಡೆದವರ ಮನಸ್ಸಿನ ಹಾಗೆ ಎಂದಿದ್ದರೂ ಮಗಳನ್ನು ಗಂಡನ ಹಿಂದೆ ಕಳುಹಿಸಿಕೊಡಬೇಕು ಮನೆಯಲ್ಲಿ ಇಟ್ಟುಕೊಂಡಿರುವ ಹಾಗಿಲ್ಲ ಏನು ಮಾಡುವುದು ಎಂದು ಯೋಚಿಸಿದಾಗ ಹಾಗೆ ಹೋಗಲಿ ಯೋಚಿಸಿದಾಗ ಹಾಗೆ ಹೋಗಲಿ ಕನ್ಯಾದಾನ ಕನ್ಯಾದಾನ ಮಾಡುವಾಗ ಈಕೆಯಲ್ಲಿ ಹುಟ್ಟುವ ಮಗನು ನಮ್ಮಿಬ್ಬರಿಗೂ ಮಗನಾಗಿರಲಿ ದ್ವಾಮುಷ್ಯಾಯಣನಾಗಿರಲಿ ಎಂದು ಸಂಕಲ್ಪ ಮಾಡುವ ಹಾಗೆ ನಿಮ್ಮ ಮಗನು ಕರ್ಮಕಾಂಡ ಜ್ಞಾನಕಾಂಡಗಳೆರಡರಲ್ಲೂ ನೈಪುಣ್ಯವನ್ನು ಪಡೆಯುವವನಾಗಿ ಪಡೆಯುವವನ್ನಾಗಲಿ ಎಂದು ಮಾಡಿ ಕರ್ಮತ್ಯಾಗ ಮಾಡುವ ವಿದ್ವತ್ಸನ್ಯಾಸದ ಅರ್ಥಾ ನಿಮಗೆಲ್ಲ ಪೂರ್ಣವಾಗಿ ಆಗಿಲ್ಲ ಆದ್ದರಿಂದ ನಿಮಗೆ ತೋರಿದ ಉಪಾಯಗಳನ್ನು ಸೂಚಿಸುತ್ತಿದ್ದೀರಿ ಇರಲಿ ಇದಕ್ಕೆ ದೇವತಾ ಶರಣತ್ವವಲ್ಲದೆ ಬೇರೆ ಯಾವ ದಾರಿಯೂ ಇಲ್ಲೇ ಇದ್ದಂತಿಲ್ಲ ದೇವರು ಮಾಡಿದಂತಾಗಲಿ ನನಗೇನೋ ಇಂದು ಇದು ಭಾರೀ ಶಲ್ಯವಾಗಿದೆ ಎಂದು ಆತನು ದೊಡ್ಡ ನಿಟ್ಟಿಸಿರು ಬಿಟ್ಟನು ನಿಟ್ಟಿಸಿರಿನಂತೆಯೇ ದೇಹವು ದೀರ್ಘವಾಗಿ ಶಲ್ಯನ್ನು ಅವಲಂಬಿಸಿತು ಒತ್ತಾಗಿರುವುದನ್ನು ಗಮನಿಸಿ ಇಬ್ಬರು ಬೇಗ ನಿದ್ದೆ ಹೋಗಬೇಕೆಂದು ದುಪ್ಪಟ್ಟಿಯನ್ನು ಎಳೆದುಕೊಂಡರು ಆದರೆ ನಿದ್ದಾದೇವಿಯ ಅನುಗ್ರಹ ಒಬ್ಬರಿಗಾಯಿತು ಇನ್ನೊಬ್ಬರಿಗಾಗಲಿಲ್ಲ ಆತನು ಅಷ್ಟು ಹೊತ್ತು ಹತ್ತದ ಹರಿಯದ ಯೋಚನೆಯಲ್ಲಿ ಒದ್ದಾಡುತ್ತಿದ್ದ ಕೊನೆಗೆ ಒದ್ದಾಡುತ್ತಿದ್ದು ಕೊನೆಗೆ ಕೇವಲ ಆಯಾಸದಿಂದ ಮಾತ್ರ ಬರುವ ನಿಶ್ಚೇಷ್ಟೂಪವಾದ ಮಬ್ಬಿನಲ್ಲಿ ಮುಳುಗಿದನು ಸುಮಾರು ಅಷ್ಟು ಹೊತ್ತಾಯಿತು ಇಬ್ಬರು ತನಿ ನಿದ್ದೆಯಲ್ಲಿ ಮುಳುಗಿದ್ದಾರೆ ಲೋಕ ವ್ಯಾಪಾರವೆಲ್ಲ ಮರೆತು ಹೋಗಿದೆ ಆಗ ಆತನಿಗೆ ಒಂದು ಕನಸು ಕನಸಿನಲ್ಲಿ ಮೂವರು ಬ್ರಾಹ್ಮಣರು ಬಂದಿದ್ದಾರೆ ಒಬ್ಬರಿಗಿಂತ ಒಬ್ಬರು ತೇಜಸ್ವಿಗಳು ಮುಖವನ್ನು ನೋಡದ ಕೂಡಲೇ ಇಂತಹವರೆಂದು ಗೊತ್ತು ಮಾಡುವುದಕ್ಕೆ ಆಗದಿದ್ದರೂ ಮನಸ್ಸಿಗೆ ಸಮೀಪ ಪರಿಚಯ ಇರದಂತೆ ತೋರುತ್ತದೆ ಏನು ಮಾಡಿದರೂ ಅವರು ಯಾರು ಎಲ್ಲಿ ನೋಡುವುದು ಎಂಬುದರ ನೆನಪೆ ಆಗಲಲ್ಲದು ಆದರೂ ದೇವರಾತನು ತನ್ನ ಗೃಹಸ್ಥ ಧರ್ಮಕ್ಕೆ ತಕ್ಕಂತೆ ಅವರಿಗೆ ಅರ್ಘ್ಯ ಪಾಧ್ಯಗಳನ್ನು ಕೊಟ್ಟಿದ್ದಾನೆ ಮಧುಪರ್ಕವನ್ನು ಕೊಡಬೇಕೆಂದು ಸಡಗರ ಪಡುತ್ತಿದ್ದಾನೆ ಎಲ್ಲಿಯೋ ಅಡುಗೆ ಮನೆಯಲ್ಲಿ ಏನೋ ಸಿದ್ಧ ಮಾಡುವಂತೆ ಮಾಡುತ್ತಿರುವಂತಿದೆ ಅದು ತನ್ನ ಕೋರಿಕೆಯೇ ಎಂದು ಅವಳನ್ನು ಕೂಗಿ ಅವಳ ವ್ಯಾಪಾರಕ್ಕೆ ಅಡ್ಡಿಯಾಗುವುದಕ್ಕೆ ಇಷ್ಟವಿಲ್ಲ ಹೀಗಾಗಿ ಒದ್ದಾಡುತ್ತಿರುವಾಗ ಅದು ಅವರಲ್ಲಿ ಜ್ಯೇಷ್ಠನು ನಗುನಗುತ್ತಾ ನಾವು ನಿಮ್ಮ ಮನೆಗೆ ಸೇರಿದವರು ನಮಗೆ ಮಧುಪರ್ಕವೂ ಬೇಡ ಸದ್ಯದಲ್ಲಿ ನಾವು ಏನೋ ಹೇಳಬೇಕೆಂದು ಈ ರೂಪದಲ್ಲಿ ಬಂದಿದ್ದೇವೆ ಇಲ್ಲಿ ಬನ್ನಿ ಎಂದು ಕರೆದು ತಮ್ಮ ಜೊತೆಯಲ್ಲಿ ಆತನನ್ನು ಕೂರಿಸಿಕೊಳ್ಳುತ್ತಾನೆ ಹಾಗೆಯೇ ತುಂಟುತನದ ಒಂದು ನಗೆಯನ್ನು ನಾವು ಯಾರು ಸಿಕ್ಕಿ ಗುರುತು ಸಿಕ್ಕಿದೆ ಎನ್ನುತ್ತಾನೆ ಆಚಾರ್ಯನು ಇಲ್ಲವೆನ್ನಾರ ಹೀಗೆ ಆತನು ಸಂಕಟಪಡುತ್ತಿರುವಾಗ ಸರಿ ನಿಮ್ಮ ಸಂಕಟ ನನಗೆ ಅರ್ಥವಾಯಿತು ನಾವು ಯಾವಾಗಲೂ ಪರೋಕ್ಷ ಪ್ರಿಯರು ಆದ್ದರಿಂದ ಹೀಗೆ ಗೊತ್ತಿದೆ ಗೊತ್ತಿಲ್ಲ ಎಂದಾದರೆ ವಿಚಿತ್ರವೇನೂ ಇಲ್ಲ ನಾವೇ ಹೇಳುತ್ತೇನೆ ಕೇಳಿ ಕೇಳಿ ನೀವು ದಂಪತಿಗಳನ್ನು ನಿತ್ಯವೂ ಸೇವಿಸುವ ಅಗ್ನಿಗಳು ನಾವು ನಾನು ಗಾರ್ಹಪತ್ಯ ಇತನು ದಕ್ಷಿಣಾಗ್ನಿ ಇವನು ಅಹವೀವ ಅಹವನೀಯ ನಾವು ನೀವಿಟ್ಟಿರುವ ಕುಂಡಗಳಲ್ಲಿ ಮಾತಾಡುವೆ ಎಂದು ಭಾವಿಸಬೇಡಿ ನಿಮ್ಮ ದೇಹದಲ್ಲೂ ಇರುವೆವು ನಮ್ಮ ಅನುಗ್ರಹದಿಂದಲೇ ನಿಮ್ಮ ದಂಪತಿಗಳಿಗೆ ನಿನ್ನೆಯ ದಿನ ನಿಮ್ಮ ಗರ್ಭಕ್ಕೆ ಬಂದ ಮಹಾನುಭಾವನ ದರ್ಶನವಾದುದು ಆಚಾರ್ಯನು ಎದ್ದು ನಿಂತಿದ್ದನು ಪ್ರವರವನ್ನು ಹೇಳಿಕೊಂಡು ಅವರಿಗೆ ಒಟ್ಟು ಒಟ್ಟಿಗೊಂದು ಸಲ ನಮಸ್ಕಾರ ಮಾಡಿದನು ಪ್ರತ್ಯೇಕವಾಗಿ ಒಬ್ಬೊಮ್ಮೆ ನಮಸ್ಕಾರ ಮಾಡಿದನು ಇನ್ನೂ ಅಪನೆಯಾಗಬೇಕು ತಾವು ಹೇಳಿದ್ದುದನ್ನು ಕೇಳುವುದಕ್ಕಿಂತಲೂ ಇದು ಹೆಚ್ಚೆಂದು ಹೀಗೆ ಮಾಡಿದುದು ಅಪರಾಧವಾದರೆ ಕ್ಷಮಿಸಬೇಕು ಎಂದು ಕೈ ಮುಗಿದುಕೊಂಡು ಹೇಳಿದನು ಮೂವರು ನಕ್ಕರು ಹಿರಿಯನ್ನು ಹೇಳಿದನು ನಮಗೂ ನಿಮಗೂ ಒಗ್ಗಿ ಹೋಗಿದೆ ನೀವು ಏನು ಮಾಡಿದರೂ ಅದು ಅಪರಾಧವೆಂದೇ ನಮಗೆ ತೋರುವುದಿಲ್ಲ ಅದಿರಲೇ ಅದಿರಲಿ ಕೇಳಿ ನಿನ್ನೆಯ ದಿನ ನಿಮಗೆ ಆದ ದರ್ಶನವು ನಮ್ಮ ಅನುಗ್ರಹದಿಂದಲೇ ಆಯಿತು ಆದರೆ ಅದನ್ನು ಸುಖವಾಗಿ ತೆಗೆದುಕೊಳ್ಳುವುದರ ಬದಲು ನೀವು ಅದನ್ನು ಆತಂಕದ ಕಾರಣ ಮಾಡಿಕೊಂಡಿದ್ದೀರಿ ನೀವು ಈ ದಿನ ಬೆಳಗಿನಿಂದ ಪಡುತ್ತಿರುವ ಸಂಕಟವು ಬಲವಾಗಿ ನಿಮ್ಮ ದೇಹದಲ್ಲಿರುವ ನಮ್ಮನ್ನು ದುಃಖಪಡಿಸುತ್ತಿದೆ ಆದ್ದರಿಂದ ಬೇರೆ ಬೆಂದು ಹೇಳಲು ನಾವೇ ಬಂದಿದ್ದೇವೆ ಆಹಾ ನೀವೇ ನನಗೆ ತಿಳಿಯದೆಂದು ಅದನ್ನು ನಿವಾರಿಸಬಹುದಾಗಿತ್ತಲ್ಲ ಎನ್ನು ಹೊರಟುಬಿರಿ ಹೊರಟಿರುವ ಹೌದು ಅದು ನಮಗೆ ಸಾಧ್ಯ ನಾವು ಎದುರು ಬರದೆ ನಿಮ್ಮ ಮನಸ್ಸನ್ನು ತಿರುಗಿಸಲು ಸಾಧ್ಯ ಆದರೆ ನೀವು ಭಕ್ತರು ಬೇಕಾದವರು ಸಖರು ಎಂದು ನಿಮಗೆ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಮುಖತಃ ಹೇಳಿ ನಿಮ್ಮನ್ನು ಸಂತೋಷಪಡಿಸಿಕೆಂದು ಬಂದಿದ್ದೇವೆ ನೀವು ಸಂತೋಷವಾಗಿದ್ದರೆ ನಮಗೆ ಸಂತೋಷ ನೀವು ದುಃಖಪಡುತ್ತಿದ್ದರೆ ನಮಗೂ ದುಃಖ ಆದ್ದರಿಂದ ಬಹುಶಃ ನಾವು ಮಾಡುವ ಕಾರ್ಯವನ್ನು ಸ್ವಾರ್ಥವೆಂದರು ಎನ್ನುಬಹುದು ಸ್ವಾರ್ಥವಿಲ್ಲದ ಲೋಕ ವ್ಯವಹಾರವುಂಟೆ ಸ್ವಾರ್ಥ ಪರಾರ್ಥ ಎಂಬ ಭೇದವು ಮನಸ್ಸಿನಲ್ಲಿರುವವರೆಗೂ ಕರ್ಮಕಾಂಡ ಆ ಭೇದ ಆ ಭೇದ ಒಳಿದರೆ ಅದು ಜ್ಞಾನಕಾಂಡ ಅರ್ಥವಾಯಿತೇ ದೇವರಾತ್ನಿಗೆ ಆಶ್ಚರ್ಯವಾಯಿತು ಇವರು ಕರ್ಮಕಾಂಡ ಜ್ಞಾನಕಾಂಡಗಳನ್ನೇ ಕುರಿತು ಹೇಳುತ್ತಾ ತನ್ನ ಭಯವನ್ನು ಇನ್ನೂ ಹೆಚ್ಚಿಸುತ್ತಿದ್ದಾರೆ ಆದರೆ ಇವರು ತ್ರೇತಾಗ್ನಿಗಳು ನಿಮ್ಮ ಸಂತೋಷವೇ ನಮ್ಮ ಸಂತೋಷ ನಿಮ್ಮ ದುಃಖವೇ ನಮ್ಮ ದುಃಖ ಎನ್ನುತ್ತಿದ್ದಾರೆ ಆದ್ದರಿಂದ ಮರುಮಾತಾಳದೆ ತಾನು ಹೇಳಬೇಕೆಂದಿರುವುದನ್ನೆಲ್ಲ ಒಂದೇ ಸರಿ ಹೇಳಿ ಮುಗಿಸಿದನು ಹೇಳುತ್ತಿದ್ದ ಹಿರಿಯನು ಸಣ್ಣ ತಾನು ಹೇಳಬೇಕೆಂದಿರುವುದನ್ನು ಮುಂದುವರೆಸಿದನು ಎರಡು ನದಿಗಳು ಬಂದು ಸೇರುತ್ತವೆ ಎರಡೂ ಒಂದಾಗುವವರೆಗೂ ಆ ನೀರು ಈ ನೀರು ಎನ್ನಬಹುದು ಎರಡೂ ಒಂದಾದ ಮೇಲೆ ಅವುಗಳಲ್ಲಿ ಯಾವುದು ತಾನು ಕರಗಿ ಹೋದೆಂದು ಅಳಬೇಕು ದೇವರ ಆತನ ಮನಸ್ಸಿನಲ್ಲಿ ಗುಣಾಕಾರ ಹಾಕಿದನು ನಾನು ಏನೋ ಹೇಳುವರು ಎಂದುಕೊಂಡಿದ್ದೆ ಇವರು ಹೇಳುವುದು ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಸಂಬಂಧಪಟ್ಟುದ್ದೇನೋ ಹಾಗಾದರೆ ಎರಡಕ್ಕೂ ವ್ಯತ್ಯಾಸವಿಲ್ಲವೇನು ಹಿರಿಯನು ಆತನ ಮನಸ್ಸಿನಲ್ಲಿ ಬಂದದ್ದನ್ನು ತಿಳಿದವನು ಹೇಳಿದನು ಹೌದು ಎರಡಕ್ಕೂ ವ್ಯತ್ಯಾಸವಿಲ್ಲ ವ್ಯತ್ಯಾಸವಿರುವುದೆಂದು ನೀನು ಭಾವಿಸಿಕೊಂಡು ಬೆಳಕಿನಿಂದ ಬೆಳಗಿನಿಂದ ದುಃಖಪಡುತ್ತಿದ್ದೀಯೇ ಜಾತ ವೇದನೆಂದು ಪ್ರಖ್ಯಾತನಾದ ನನ್ನನ್ನು ಹಾಗೆನ್ನುವ ಬೆಳಗ್ಗೆ ಇನ್ನಿಬ್ರು ಅಂತರ್ಧಾನರಾಗಿ ಆತ್ಮನೆ ಇದನ್ನು ಪ್ರಖ್ಯಾತನಾದ ನನ್ನನ್ನು ಕಾಂಡದ್ವಯ ಪಯೋಧ್ಯಾಯ ಕರ್ಮ ಬ್ರಹ್ಮ ಸ್ವರೂಪಿನೇ ಎಂದು ಅಹರ್ ಅಹರ್ನಿಶಿ ನಮಸ್ಕಾರ ಮಾಡುವ ನೀನು ಅದರ ಅರ್ಥವೆ ಗಮನಿಸಲಿಲ್ಲ ನಿನಗಿರುವ ಈ ಸಂಶಯವನ್ನು ಬಿಡು ಹಾಗೂ ಇನ್ನೂ ಪರವ ಪರಿಹಾರವಾಗಲಿಲ್ಲ ಎನ್ನುವಯೋ ಸೀಮಂತವಾಗುವವರೆಗೂ ತಡೆ ಸೀಮಂತಗಳಾದ ಮೇಲೆ ಗರ್ಭಸ್ಥನಾಗಿರುವ ಜೀವವನ್ನು ಮಾತನಾಡಿಸು ಆತನು ನಿನಗೆ ಸಮಾಧಾನವಾಗುವಂತೆ ಹೇಳುವನು ನಾವು ದೇವತೆಗಳು ಕರ್ಮಕಾಂಡದ ಋಷಿಗಳು ನಿಮ್ಮ ವಂಶದ ಪಿತೃಗಳು ಎಲ್ಲರೂ ಸೇರಿ ನಿಮ್ಮ ವಂಶದ ಪಿತೃಗಳು ಎಲ್ಲರೂ ಸೇರಿ ನಿಮ್ಮ ವಂಶವನ್ನು ಮಾತ್ರವಲ್ಲ ಲೋಕವನ್ನೆಲ್ಲ ಉದ್ಧಾರ ಮಾಡುವ ಮಹಾಪುರುಷನನ್ನು ನಿಮ್ಮ ನಿನಗೆ ಮಹನಾಗ ಮಗನಾಗುವಂತೆ ಅನುಗ್ರಹಿಸಿರುವವು ನೋಡು ನಿನಗೆ ತಾರ್ಕಣೆಯಾಗಲೆಂದು ಹೇಳುವೆನು ನಾಳೆ ನಿನಗೆ ಅರಮನೆಯಿಂದ ಸೋಪಸ್ಕರವು ಬರುವುದಲ್ಲ ಅದರ ಜೊತೆಯಲ್ಲಿ ಕೂಡ ಹಾಲು ಎರಡು ಹಸುಗಳು ಬರುವವು ಒಂದು ಕೆಂಪುದು ಇನ್ನೊಂದು ಕರೆಯದು ನಿನಗೆ ರಾಜಪುರೋಹಿತನು ಹೇಳುವುದರಲ್ಲಿ ಹಸುಗಳು ಇರಲಿಲ್ಲ ಹೌದೋ ಇಲ್ಲವೋ ಹೌದು ಹಸುಗಳಿದ್ದಂತೆ ಬರಲಿಲ್ಲ ನಾನೇ ನಿಮಗೆ ಎಲ್ಲವನ್ನೂ ಹೇಳಬಲ್ಲೆ ಆದರೆ ನಿನಗೆ ನಾನು ಹೇಳುವುದಕ್ಕಿಂತ ಗರ್ಭಸ್ಥ ಜೀವವೇ ಹೇಳಿದರೆ ಹೆಚ್ಚು ನಂಬಿಕೆ ಆಗುವುದೆಂದು ಆತನಿಂದಲೇ ಹೇಳುವೆನು ಇನ್ನಾದರೂ ದುಃಖವನ್ನು ಬಿಟ್ಟು ಸ್ವಸ್ಥನಾಗಿರು ನೀನು ಸಂಕಟಪಷ್ಟು ಸಂಕಟಪಟ್ಟಷ್ಟು ನಮಗದು ಜ್ವರವೆಂಬುದನ್ನು ಮರೆಯಬೇಡ ದೇವರಾತನಿಗೆ ಏನೋ ಒಂದು ತೆರೆಯ ತೆರೆಯು ತನ್ನ ಮೇಲಿಂದ ಹರಿದು ಕೆಳಕ್ಕೆ ಬಿದ್ದಂತಾಯಿತು ಮನಸ್ಸು ಪ್ರಸನ್ನವಾಯಿತು ಬುದ್ಧಿಯು ತಿಳಿಯಾಯಿತು ವಾಕು ಅವನ ಪ್ರಯತ್ನವಿಲ್ಲದೆಯೇ ಅಪ್ಪಣೆ ದುಃಖವನ್ನು ಬಿಟ್ಟೆ ಎಂದಿತು ಯಜ್ಞೇಶ್ವರನು ನೋಡು ನೀನು ಎಷ್ಟು ದುಃಖಪಡುತ್ತಿದ್ದೆ ನೋಡು ಎಂದು ತನ್ನ ಕೈಯನ್ನು ಹತ್ತ ಚಾಚಿದನು ದೇವರಾತನು ಹತ್ತ ನೋಡಿದನು ಅಲ್ಲಿ ಒಂದು ಕರಿಯ ಗುಡ್ಡವಿತ್ತು ಅದು ಸುಮಾರು ಒಂದೂವರೆ ಆಳತ್ತರ ಅದು ಹತ್ತಿ ಉರಿಯುತ್ತಿತ್ತು ಇನ್ನೊಮ್ಮೆ ಕಿವಿಯಲ್ಲಿ ಮುಳುಗಿತು ಆಚಾರ್ಯ ಮರೆಯಬೇಡ ಈ ದೇಹ ನಿನ್ನದಲ್ಲ ನಿನಗೆ ಅದನ್ನು ಕೊಟ್ಟಿರುವ ನಾವು ಅದರಲ್ಲಿ ಇದ್ದೇವೆ ನೀನು ನಿನ್ನದೆಂದು ಅನುಭವಿಸುವ ಸುಖ ದುಃಖಗಳೆಲ್ಲ ನಮಗೆ ಆಗುವವು ಆಗುವವು ಆದ್ದರಿಂದ ನೀವು ಯಾವಾಗಲೂ ಸದಾ ಸಂತೋಷವಾಗಿಯೇ ಇರಬೇಕು ಆಚಾರ್ಯನು ಅದನ್ನು ಕೇಳಿ ನೊಡಗಿದನು ಅಪ್ಪಣೆ ಎಂದು ಹಿಂತಿರುಗುವ ಅಲ್ಲಿ ಯಾರೂ ಇರಲಿಲ್ಲ ಮನಸ್ಸು ಹಾಗಾದರೆ ನಾವು ಸುಖ ದುಃಖಗಳ ಅನುಭವದಲ್ಲಿಯೂ ಸ್ವತಂತ್ರವಲ್ಲವೇನು ಅದರಲ್ಲಿಯೂ ನಾವು ದೇವತೆಗಳಿಗೂ ಅಂಕಿತರಾಗಿರಬೇಕೇನು ಎಂದು ಪುಂಖಾನುಪುಂಖವಾಗಿ ಪ್ರಶ್ನೆಗಳನ್ನು ಕೇಳುತ್ತಿರುವಾಗಲೇ ಎಚ್ಚರವಾಯಿತು